ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದಾಪರಿತುಪೇಳುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು ಆದರದಿ ಕೇಳುವುದು ವಾರಿ ವಾಚ್ಯನು ವಾರಿಯೊಳಗಿದ್ದಾರು ರಸವೆಂದರಿಸಿ ಮೂವತ್ತಾರು ಸ್ತ್ರೀ ಪುರುಷ ನಾಡಿಯೊಳು ತದ್ರೋಪ ಧಾರಕನು ತಾನಾಗಿ ಸರ್ವ ಶರೀರಗಳಲ್ಲಿ ಅಷ್ಟರಾತ್ರಿ ವಿಹಾರ ಮಾಳ್ಪನು ಬೃಹತಿ ಪರಮಾತ್ಮ ಶರೀರಗಳಲ್ಲಿ ಅಷ್ಟರಾತ್ರಿ ವಿಹಾರ ಮಾಡ್ಪನು ಅಂತ ಹಗಲು ರಾತ್ರಿ ನಮ್ಮ ಶರೀರದಲ್ಲಿ ವಿಹಾರವನ್ನು ಮಾಡ್ತಾನೆ ಅಂತ ಈ ಪದ್ಯದಲ್ಲಿ ತಿಳಿಸ್ತಾರೆ ಅವನು ವಿಹಾರ ಮಾಡೋದ್ರಿಂದ ನಾವು ತಿಂದ ಪದಾರ್ಥಗಳು ಅನ್ನದ ರಸ ಇತ್ಯಾದಿ ಎಲ್ಲವೂ ಕೂಡ ನಾಡಿಗಳ ಮೂಲಕ ಹರಿದು ಯಾವ್ಯಾವ ಶರೀರದ ಯಾವ್ಯಾವ ಭಾಗಕ್ಕೆ ಎಷ್ಟೆಷ್ಟು ಹೋಗಬೇಕು ಆ ರೀತಿಯಾಗಿ ವಿತರಣೆ ಆಗ್ತಕ್ಕಂಥದ್ದು ಆ ಅಂಗಗಳಲ್ಲಿ ಚೈತನ್ಯ ಬಂದು ಸಾಧನೆಯಲ್ಲಿ ಪ್ರವೃತ್ತಿಯನ್ನು ಹುಟ್ಟತಕ್ಕಂಥದ್ದು ಅಂತ ವಾರಿ ಅಂದರೆ ನೀರು ಅಂತ ವಾರಿ ವಾಚ್ಯನು ವಾರಿಯೊಳಗಿದ್ದು ಅಂತ ಮುಂದಿನ ಸಂಧಿಗಳಲ್ಲಿ ಹೇಳ್ತೀವಿ ವಾರಿ ಅಂದರೆ ನೀರು ನೀರಿನಲ್ಲಿ ಭಗವದ್ ರೂಪಗಳು ಎಷ್ಟು ಅಂತ ಆದರೆ ಅಂತ ವಿಭೂತಿ ಸಂಧಿಯಲ್ಲಿ ತಿಳಿಸ್ತಾರೆ ಇಪ್ಪತ್ನಾಲ್ಕು ಅಂತ ಹೇಗೆ ಬಂತು ಅಂದರೆ ಯ ರ ಲ ವ ಅಂದರೆ ನಾಲ್ಕನೇ ಅಕ್ಷರ ರಿ ರಕಾರ ಎರಡು ನಲವತ್ತೆರಡು ಅಂಕಾನಂಬಾಮಗತಿ ಅಂತ ತಿರುಗಾಂಬುರುಗ ಮಾಡಿದ್ರೆ ಇಪ್ಪತ್ನಾಲ್ಕು ಅಂತ ಅಲ್ಲಿ ಇಪ್ಪತ್ನಾಲ್ಕು ರೂಪಗಳಿಂದ ಭಗವಂತ ವಾರಿ ವಾಚ್ಯನಾಗಿ ಭಗವಂತ ಸರ್ವ ಶಬ್ದ ತದ್ರೂಪ ತದಾಕಾರ ತತ್ ಶಬ್ದಾಚ್ಯನಾಗಿ ಎಲ್ಲ ಪದಾರ್ಥಗಳಲ್ಲೂ ಇರ್ತಾನೆ ಎಲ್ಲ ಚೇತನರಲ್ಲೂ ಭಗವಂತ ಇರ್ತಾನೆ ತದ್ರೂಪ ಅದೇ ರೂಪದಿಂದ ಇರ್ತಾನೆ ಅದೇ ಆಕಾರದಿಂದ ಇರ್ತಾನೆ ಅದೇ ಹೆಸರಿನಿಂದ ಕರೆಸ್ಕೊತಾನೆ ಭಗವಂತ ಹೀಗಿದ್ದು ವಸ್ತುಗಳಲ್ಲಿ ವ್ಯಕ್ತಿಗಳಲ್ಲಿ ಭಗವಂತ ಗುಣಧರ್ಮವನ್ನು ಅಭಿವ್ಯಕ್ತಿ ಮಾಡಿಕೊಡ್ತಾನೆ ಚೇತನರಲ್ಲಿ ಬಿಂಬ ಅಂತ ಕರೆಸ್ಕೊತಾನೆ ಜಡ ಪದಾರ್ಥಗಳಲ್ಲಿ ಅಣು ಅಣು ಕಡಕಡಗಳಲ್ಲೂ ಕೂಡ ಪರಿಪೂರ್ಣನಾಗಿ ವ್ಯಾಪ್ತಿಯನಾಗಿದ್ದು ಭಗವಂತ ಆಯಾ ವಸ್ತುಗಳ ಗುಣ ಧರ್ಮ ಸಾಮರ್ಥ್ಯವನ್ನು ಅಭಿವ್ಯಕ್ತಿ ಮಾಡ್ತಾನೆ ಭಗವಂತ ತಾನು ಅವ್ಯಕ್ತನಾಗೇ ಇರ್ತಾನೆ ಇದು ಭಗವಂತನ ಚಿಂತೆ ಅದ್ಭುತವಾಗಿರ್ತಕ್ಕಂಥ ಮಹಿಮೆ ಆದ್ದರಿಂದ ವಾರಿ ಅಂದರೆ ನೀರು ನೀರಿನಲ್ಲಿರ್ತಕ್ಕಂಥ ಭಗವಂತನಿಗೆ ವಾರಿ ಅಂತಲೇ ಹೆಸರು ವಾರಿಯೊಳಗಿದ್ದು ಆರು ರಸವೆಂದೆನಿಸಿ ಅಂತ ತಾನು ರಸನಾಮಕನಾಗಿ ರಸ ಅಂತ ಕರೆಸ್ಕೋತಾನೆ ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ ರಸೋ ಹಂ ಅಪ್ಸು ಇದ್ದು ನಾನು ಎಲ್ಲ ರಸಗಳಲ್ಲೂ ಇದ್ದು ನಾನು ರಸ ಅಂತಾನೆ ಕರೆಸ್ಕೋತೀನಿ ಅಂತ ಭಗವಂತ ಹೇಗಿರ್ತಾನೆ ಅಂದರೆ ಈ ಜಗತ್ತಿನ ಸೃಷ್ಟಿಗೆ ನಿಮಿತ್ತ ಕಾರಣ ಭಗವಂತ ಉಪಾದಾನ ಕಾರಣ ಅಲ್ಲ ಕಾರಣವನ್ನು ಹೇಳಬೇಕಾದ್ರೆ ಎರಡು ಕಾರಣವನ್ನು ಹೇಳ್ತೀವಿ ಒಂದು ಉಪಾದಾನ ಕಾರಣ ಅದಕ್ಕೆ ಉದಾಹರಣೆ ಕೊಡಬೇಕು ಅಂತಾದರೆ ಕುಂಬಾರ ಮಣ್ಣಿನಿಂದ ಮಡಿಕೆಯನ್ನು ಸೃಷ್ಟಿ ಮಾಡ್ತಾನೆ ಮಣ್ಣೇ ಪರಿವರ್ತನೆ ಆಗಿ ಮಡಿಕೆ ಆಗತ್ತೆ ಸೃಷ್ಟಿ ಮಾಡಿದ್ದು ಕುಂಬಾರ ಆದರೆ ಆ ಗಡಿಗೆಯ ಗುಣಮಟ್ಟವನ್ನು ನಿರ್ಧಾರ ಮಾಡುವಂತಹ ಶಕ್ತಿ ಸಾಮರ್ಥ್ಯಾದಿಗಳು ಕುಂಬಾರನಿಗೆ ಇಲ್ಲ ಕುಂಬಾರ ಗಡಿಗೆಯನ್ನು ಮಾಡೋದಷ್ಟೇ ಹೊರತು ಒಳ್ಳೆಯ ಮಣ್ಣನ್ನು ಆರಿಸಿಕೊಂಡ್ರೆ ಅವನು ಒಳ್ಳೆಯ ಗಡಿಗೆಯನ್ನು ಮಾಡಿದರೂ ಕೂಡ ಗುಣಮಟ್ಟದ ನಿರ್ಧಾರ ಇದು ಆಗಬೇಕು ಅನ್ನೋದನ್ನು ಮಾಡಲಿಕ್ಕೆ ಅವನ ಕೈಯಲ್ಲಿ ಸಾಧ್ಯ ಇಲ್ಲ ಯಾಕಂದ್ರೆ ಅವನು ಅಸ್ವತಂತ್ರ ಅದೇ ಭಗವಂತ ತಾನು ವಸ್ತುಗಳ ಗುಣಧರ್ಮವನ್ನು ನಿರ್ಧಾರ ಮಾಡ್ತಾನೆ ಉದಾಹರಣೆಗೆ ಮಣ್ಣು ಅಂತ ಹೋಗ್ತೀವಿ ಅಥವಾ ಭೂಮಿ ಆ ಭೂಮಿಯ ಗುಣಧರ್ಮ ಅಂತಾದರೆ ಅಲ್ಲಿ ಸಿಹಿ ನೀರು ಸಿಗೋದು ಅಥವಾ ಸೌಳಾಗಿರ್ತಕ್ಕಂಥ ನೀರಿರ್ಬೋದು ಯಾವ ಖನಿಜಗಳು ಸಿಗತ್ತೆ ಆ ಭೂಮಿಯ ಮಣ್ಣು ಹೇಗಿದೆ ಫಲವತ್ತತೆ ಯಾವ ಬೆಳೆಯನ್ನು ಬೆಳೆದ್ರೆ ಚೆನ್ನಾಗಿರುತ್ತೆ ಇನ್ನ ಕಟ್ಟಡ ಕಟ್ಟಬೇಕು ಅಂತಾದರೆ ಯಾವ ರೀತಿಯಾಗಿರ್ತಕ್ಕಂಥ ಫೌಂಡೇಶನ್ ಹಾಕ್ಬೋದು ಹೀಗೆ ಆ ವಸ್ತುವಿನ ಅಥವಾ ಜಾಗದ ಗುಣಧರ್ಮವನ್ನು ನಿರ್ಧಾರ ಮಾಡ್ತಕ್ಕಂಥ ಸರ್ವಸಮರ್ಥ ಅಂತಾದರೆ ಅವನೇ ಪರಮಾತ್ಮ ಈ ಜಗತ್ತಿನ ಸೃಷ್ಟಾರಿಗಳಿಗೆ ಭಗವಂತ ನಿಮಿತ್ತ ಕಾರಣನೇ ಹೊರತು ಉಪಾದಾನ ಕಾರಣ ಅಲ್ಲ ವಾರಿಯೊಳಗಿದ್ದು ಆರು ರಸವೆಂದೆನಿಸಿ ಪರಮಾತ್ಮನೇ ರಸ ಅಂತ ಕರ್ಸ್ಕೋತಾನೆ ಆರು ರಸಗಳು ಅಂತ ಜಗತ್ತಿನಲ್ಲಿ ನೋಡ್ತೀವಿ ಮಧುರ ಆಮ್ಲ ಲವಣ ತಿಕ್ತ ಕಟು ಕಷಾಯ ಅಥವಾ ಸಿಹಿ ಹುಳಿ ಉಪ್ಪು ಖಾರ ಕಹಿ ಸಿಹಿ ಒಗರು ಅಂತ ಆ ಎಲ್ಲ ರುಚಿಗಳಲ್ಲಿದ್ದು ತಾನೇ ಆ ಹೆಸರಿನಿಂದ ಕರೆಸ್ಕೋತಾನೆ ರಸ ಅಂತ ಕರೆಸ್ಕೊತಾನೆ ಭಗವಂತ ಅದಕ್ಕೆ ದೃಷ್ಟಾಂತ ಕೊಡಬೇಕು ಅಂತಾದರೆ ಬೇಸಿಗೆ ಬಿಸಿಲಿನಲ್ಲಿ ಸಣ್ಣಗಿರ ನೀರನ್ನು ಕೊಡಿದ್ರೆ ಸಿಹಿ ಅನುಭವ ಬರುತ್ತೆ ಗಂಗಾ ಜಲ ಅಥವಾ ತುಂಗಾಪಾನ ಮಾಡಿದ್ರೆ ಮಧುರವಾಗಿರ್ತಕ್ಕಂಥ ಅನುಭವ ಅನ್ನೋದು ಬರುತ್ತೆ ಅಥವಾ ನಲ್ಲಿಕಾಯಿ ತಿಂದು ನೀರು ಕುಡಿದ್ರೆ ಮಧುರದ ಅನುಭವ ಬರುತ್ತೆ ಹಾಗಾದ್ರೆ ಆ ಮಾಧುರ್ಯ ಎಲ್ಲಿತ್ತು ಅಂತ ಅಂದರೆ ಮಾಧುರ್ಯ ಅಲ್ಲ ನಲ್ಲಿಕಾಯನ್ನು ತಿಂದು ನೀರು ಕುಡಿದಾಗ ಮಾಧುರ್ಯದ ಅಭಿವ್ಯಕ್ತಿ ಆಗುತ್ತೆ ನೀರಿನಲ್ಲೇ ಇದ್ದಿದ್ದದು ಮೊದಲಿಗೆ ಹಾಗೆ ಭಗವಂತ ಆ ರಸಗಳಲ್ಲಿ ಇರ್ತಾನೆ ಆ ರಸಗಳಲ್ಲಿದ್ದು ಆ ರಸದ ಗುಣಧರ್ಮವನ್ನು ನಿಯಮನ ಮಾಡ್ತಕ್ಕಂಥವ್ರು ಭಗವಂತನೇ ಆದರೆ ರಸಕ್ಕೂ ಮತ್ತು ರಸದೊಳಗಿರ್ತಕ್ಕಂಥ ಭಗವಂತನಿಗೂ ಕೂಡ ಭೇದ ಅನ್ನೋದಿದ್ದೇ ಇದೆ ಅಂತ ಹಿಂದಿನ ವ್ಯಾಪ್ತಿ ಸಂಧಿಯಲ್ಲಿ ಗಂಧ ರಸ ರೂಪ ಸ್ಪರ್ಶ ಶಬ್ದೊಂದು ತಾನಲ್ಲ ಅಂತ ಹೇಳಿದರು ಅಂದರೆ ಆಯಾ ಎಲ್ಲ ತನ್ಮಾತ್ರಗಳಿಗೂ ಭಗವಂತನಿಗೂ ಭೇದ ಅಂತ ಚಿಂತನೆ ಮಾಡಬೇಕೇ ಹೊರತು ಸರ್ವತಾ ಅಭೇದ ಚಿಂತನೆ ಅಲ್ಲ ಹೇಗೆ ಅಂದರೆ ಭಗ ಪ್ರತಿಮಾಂತರ್ಗತನಾಗಿ ಭಗವಂತ ಇರ್ತಾನೆ ಪ್ರತಿಮೆಯೇ ದೇವರಲ್ಲ ಪ್ರತಿಮೆ ಬೇರೆ ಅಲ್ಲಿರ್ತಕ್ಕಂಥ ಭಗವಂತನೇ ಬೇರೆ ಆದ್ದರಿಂದ ಪ್ರತಿಮೆಗೂ ಭಗವಂತನಿಗೂ ಭೇದ ಅನ್ನೋದಿದೆ ಅಭೇದ ಅನ್ನೋದಲ್ಲ ಪ್ರತಿಮೆಯೇ ದೇವರಲ್ಲ ಪ್ರತಿಮೆಯ ಅಂತರ್ಗತನಾಗಿ ಭಗವಂತ ಇದ್ದಾನೆ ಅಂತ ಹೇಗೆ ವ್ಯವಹಾರವನ್ನು ಹೇಳ್ತೀವೋ ಅದೇ ರೀತಿಯಾಗಿ ರಸದೊಳಗೆ ರಸ ಅನ್ನೋ ಭಗವಂತ ಇದ್ದಾನೆ ಅದನ್ನೇ ಕೃಷ್ಣ ಹೇಳಿದ್ದು ರಸೋಹಂ ಅಪ್ಸುಕೋಂತೇಯ್ಯ ಅಂತ ಭೌತಿಕವಾಗಿರ್ತಕ್ಕಂಥ ರಸನೇ ತಾನಲ್ಲ ಸುಂದರವಾಗಿರ್ತಕ್ಕಂಥ ಪ್ರತಿಮೆಯಲ್ಲಿ ಭಗವಂತನನ್ನು ಯಾವ ರೀತಿಯಾಗಿ ನಾವು ಉಪಾಸನೆಯನ್ನು ಮಾಡ್ತೀವೋ ಅದೇ ರೀತಿಯಾಗಿ ರಸ ಅನ್ನೋದೊಂದು ಗುಣ ಪಂಚಭೂತಗಳಿಗೆ ಒಂದೊಂದು ಗುಣಕ್ಕೆ ಅದಕ್ಕೆ ತನ್ ಮಾತ್ರ ಅಂತ ಕರಿತೀವಲ್ಲ ಆ ತನ್ ಮಾತ್ರ ಅಲ್ಲಿರ್ತಕ್ಕಂಥ ಅಭಿಮಾನಿ ದೇವತೆಗಳಲ್ಲಿ ಅಂತರ್ಯಾಮಿಯಾಗಿ ಭಗವಂತ ಇರ್ತಾನೆ ಆ ರೀತಿಯಾಗಿ ಉಪಾಸನೆ ಮಾಡೋದ್ರಿಂದ ಆ ರಸದಲ್ಲಿರ್ತಕ್ಕಂಥ ರಸಾತ್ಪಕನಾಗಿರ್ತಕ್ಕಂಥ ಭಗವಂತ ನಮಗೆ ಆರೋಗ್ಯ ತುಷ್ಟಿ ಪುಷ್ಟಿ ಎಲ್ಲವನ್ನು ಕೂಡ ಅನುಗ್ರಹ ಮಾಡ್ತಾನೆ ಪೃಥ್ವಿ ಅನ್ನೋ ಪಂಚಭೂತದಲ್ಲಿ ಒಂದು ಭೂತ ಅದರೊಳಗೆ ಸರ್ವ ಗಂಧ ಇರೋಹಂಗೆ ರಸ ಅನ್ನ ತನ್ಮಾತ್ರದಲ್ಲಿ ಉಂಟಾಗ್ತಕ್ಕಂಥ ನೀರಿನಲ್ಲಿ ಸರ್ವರಸವು ಕೂಡ ಇರ್ತಕ್ಕಂಥದ್ದು ಸರ್ವ ರಸಾಶ್ರಯನಾಗಿ ಭಗವಂತನೇ ಅಲ್ಲಿರ್ತಾನೆ ಇದು ಒಂದು ರೀತಿಯಾಗಿ ಉಪ್ಪು ಹುಳಿ ಖಾರ ಕಹಿ ಸಿಹಿ ಒಗರು ಈ ಆರು ರಸಗಳು ಒಂದು ರೀತಿಯಾದರೆ ಮುಂದಿನ ಪಂದ್ಯಗಳಲ್ಲಿ ಇಲ್ಲೆ ತಿಳಿಸ್ತಾರೆ ಆರು ರಸ ಸತ್ವಾದಿ ಭೇದ ಆರು ಮೋ ರಾಗಿ ಸಾರ ಅಸಾರ ಅನೀತ ಅನೀತ ಖಂಡ ಅಖಂಡ ಚಿತ್ ಪ್ರಚುರ ಅಂಥೇಳಿ ಸಾರ ಅಸಾರ ಅನೀತ ಅನೀತ ಖಂಡ ಅಖಂಡ ಅಂತ ಆರು ರೀತಿಯಾಗಿರ್ತಕ್ಕಂಥ ರಸವನ್ನು ಇನ್ನೊಂದು ರೀತಿಯಾಗಿ ಹೇಳ್ತಾರೆ ಹೀಗೆ ಮೂವತ್ತಾರು ಸಾವಿರ ಸ್ತ್ರೀ ಪುರುಷ ನಮ್ಮ ಶರೀರದಲ್ಲಿ ಬಲಭಾಗದಲ್ಲಿ ಮೂವತ್ತಾರು ಸಾವಿರ ನಾಡಿಗಳು ಎಡಭಾಗದಲ್ಲಿ ಮೂವತ್ತಾರು ಸಾವಿರ ಅಂತ ಎಡಭಾಗದಲ್ಲಿರ್ತಕ್ಕಂಥ ನಾಡಿಗಳಿಗೆ ಇಡನಾಡಿಗಳು ಅಂತ ಬಲಭಾಗದಲ್ಲಿರ್ತಕ್ಕಂಥ ನಾಡಿಗಳಿಗೆ ಪಿಂಗಳ ನಾಡಿಗಳು ಅಂತ ಈ ರೀತಿಯಾಗಿ ಕರೆಯುವಂಥದ್ದು ಅಲ್ಲಿ ಭಗವಂತ ಬಲಭಾಗದ ನಾಡಿಗಳಲ್ಲಿ ಪುರುಷ ರೂಪದಿಂದ ಹರಿವಾಯುಗಳ ಸನ್ನಿಧಾನ ಎಡಭಾಗದ ನಾಡುಗಳಲ್ಲಿ ಸ್ತ್ರೀ ರೂಪದಿಂದ ಹರಿವಾಯುಗಳ ಸನ್ನಿಧಾನ ಅಂತ ಈ ರೀತಿಯಾಗಿ ಇರ್ತಕ್ಕಂಥದ್ದು ಬೃಹತಿ ಎಂಬ ಸುನಾಮಧಿ ಕರೆಸಿ ಎಲ್ಲ ರೂಪಗಳು ಕೂಡ ಬೃಹತಿ ಅನ್ನೋ ಹೆಸರಿನಿಂದ ಇರತಕ್ಕಂಥದ್ದು ಬೃಹತ್ ಅಂದರೆ ಪೂರ್ಣ ಅಂತ ಅರ್ಥ ಹೀಗೆ ಭಗವಂತ ನಾಡಿಗತ ದೇವತೆಗಳಗಿದ್ರೂ ಕೂಡ ಪರಿಪೂರ್ಣನಾಗೇ ಇರ್ತಾನೆ ಭಗವಂತ ಬೃಹತಿಯನ್ನು ಛಂದಸ್ಸಿನಲ್ಲಿ ಮೂವತ್ತಾರು ಅಕ್ಷರಗಳು ಅಂತ ನಿಯಮ ಮೂವತ್ತಾರು ಸ್ವರಗಳು ಮೂವತ್ತಾರು ವ್ಯಂಜನಗಳಿರ್ತಕ್ಕಂಥದ್ದು ಬೃಹತಿ ಛಂದಸ್ಸಿನ ಸಾವಿರ ಪದ್ಯಗಳಲ್ಲಿ ಮೂವತ್ತಾರು ಸ್ವರಗಳು ಮೂವತ್ತಾರು ವ್ಯಂಜನಗಳು ಅದೇ ರೀತಿಯಾಗಿ ನಾಡಿಗಳಲ್ಲಿರ್ತಕ್ಕಂಥ ಮೂವತ್ತಾರು ಸಾವಿರ ಪುರುಷ ನಾಡಿಗಳು ಬೃಹತಿಯಲ್ಲಿ ಮೂವತ್ತಾರು ಸಾವಿರ ಸ್ವರಗಳಿಂದ ಪ್ರತಿಪಾದ್ಯವಾಗಿರ್ತಕ್ಕಂಥದ್ದು ಮೂವತ್ತಾರು ಸಾವಿರ ಸ್ತ್ರೀ ರೂಪಗಳು ಬೃಹತಿಯಲ್ಲಿ ಮೂವತ್ತಾರು ಸಾವಿರ ವ್ಯಂಜನ ರೂಪಗಳಿಂದ ಪ್ರತಿಪಾದ್ಯವಾಗಿರ್ತಕ್ಕಂಥದ್ದು ಆದ್ದರಿಂದ ಎಲ್ಲ ಸ್ತ್ರೀ ಪುರುಷ ರೂಪಗಳು ಕೂಡ ಬೃಹತಿ ಪ್ರತಿಪಾದ್ಯ ಅದನ್ನು ತಿಳಿಸ್ಲಿಕ್ಕೆ ಬೃಹತಿ ಎಂಬ ಸುನಾಮದೀಮ್ ಕರಸಿ ಈ ರೀತಿಯಾಗಿ ಪರಮಾತ್ಮ ದೋಷ ದೂರ ಗುಣ ಪರಿಪೂರ್ಣ ಅನ್ನೋದನ್ನು ತಿಳಿಸ್ಲಿಕ್ಕೆ ಸು ಅನ್ನೋ ಅಕ್ಷರದಿಂದ ಅಲ್ಲಿ ಪ್ರಯೋಗವನ್ನು ಮಾಡ್ತಾರೆ ಸುನಾಮದಿಂ ಕರಸಿ ಅಂತೇಳಿ ಅಂದರೆ ಪರಮಾತ್ಮನ ನಾಮಗಳೆಲ್ಲವೂ ಕೂಡ ಗುಣವಾಚಕಗಳೇ ಆಗಿರ್ತಕ್ಕಂಥದ್ದು ಬೃಹತಿ ಎಂಬ ಸುನಾಮ ಅಂದರೆ ದೋಷದೂರ ಗುಣಪರಿಪೂರ್ಣನಾಗಿರ್ತಕ್ಕಂಥ ಭಗವಂತನೇ ನಮ್ಮ ಶರೀರದಲ್ಲಿ ನಾಡಿ ನಾಡಿಗತ ದೇವತೆಗಳಲ್ಲಿ ಅಂತರ್ಯಾಮಿಯಾಗಿ ಇರ್ತಾನೆ ಇದ್ದು ಅಷ್ಟರಾತ್ರಿ ವಿಹಾರ ಮಾಡ್ಪನು ಪುರುಷ ರೂಪಗಳು ಹಗಲು ನಿಯಾಮಕ ಆ ಸೂರ್ಯನಲ್ಲೂ ಕೂಡ ಅದೇ ನಾಡಿಗಳಿರ್ ಭಗವಂತನ ರೂಪ ಇರುವಂಥದ್ದು ಸ್ತ್ರೀ ರೂಪಗಳು ರಾತ್ರಿ ನಿಯಾಮಕ ಆಗಿದ್ದು ಅದೇ ರೀತಿಯಾಗಿ ಚಂದ್ರನಲ್ಲೂ ಕೂಡ ಇರ್ತಕ್ಕಂಥದ್ದು ಹೀಗೆ ಹಗಲು ರಾತ್ರಿಗಳನ್ನು ನಿಯಂತ್ರಣ ಮಾಡ್ತಾ ಸ್ತ್ರೀ ಪುರುಷ ರೂಪಗಳು ನಮ್ಮ ಶರೀರದ ನಾಡಿಗಳಲ್ಲಿ ಹಗಲು ರಾತ್ರಿ ಅಹಸ್ತ ರಾತ್ರಿ ವಿಹಾರ ಮಾಳ್ಪನು ಬೃಹತಿ ಎಂಬ ಸುನಾಮ ದಿಂಕರಿಸಿಯೇ ಐತರಿಯ ಉಪನಿಷತ್ ಭಾಷೆಯಲ್ಲಿ ತಿಳಿಸ್ತಾರೆ ಕೆಲವು ಸಲ ವ್ಯಂಜನಗಳಲ್ಲಿರ್ತಕ್ಕಂಥ ಸ್ತ್ರೀ ರೂಪಗಳು ಹಗಲು ಅಭಿಮಾನಿಯಾಗಿರ್ತಕ್ಕಂಥ ಸೂರ್ಯನಲ್ಲಿರ್ತಕ್ಕಂಥ ಪುರುಷ ರೂಪಗಳ ಜೊತೆಗೆ ಸೇರಿ ವಿಹಾರವನ್ನು ಮಾಡುವಂಥದ್ದು ಸ್ವರಗಳಲ್ಲಿರ್ತಕ್ಕಂಥ ಪುರುಷ ರೂಪಗಳು ರಾತ್ರಿಗೆ ನಿಯಾಮಕರಾಗಿರ್ತಕ್ಕಂಥ ಸೂರ್ಯನಲ್ಲಿರ್ತಕ್ಕಂಥ ಅಲ್ಲ ಚಂದ್ರನಲ್ಲಿರ್ತಕ್ಕಂಥ ಸ್ತ್ರೀ ರೂಪಗಳ ಜೊತೆಗೆ ವಿಹಾರ ಮಾಡತಕ್ಕಂಥದ್ದು ಹೀಗೆ ನಾನಾ ರೀತಿಯಾಗಿ ವಿಹಾರ ಮಾಡ್ಪನು ಭಗವಂತ ಈ ಪರಮಾತ್ಮ ವಿಹಾರ ಮಾಡೋದ್ರ ಫಲ ಏನು ಅಂದರೆ ನಾವು ಉಣ್ತಕ್ಕಂಥ ಅನ್ನ ರಸ ಅದರದ್ದೇನಿದೆ ಅದನ್ನು ಆಡಿಗಳಲ್ಲಿ ಹರಿದು ನಮಗೆ ಉತ್ಸಾಹ ಚೈತನ್ಯ ಎಲ್ಲವೂ ಕೂಡ ಬರ್ತಾ ಇದೆ ಆದ್ದರಿಂದ ಎಲ್ಲ ಲೋಕದ ಕಾರ್ಯ ಲೋಕನಾತನ ಲೋಕನಾಥನ ಸ್ಮರಣಾದಿಗಳಿರ್ಬೋದು ಎಲ್ಲ ಕಾರ್ಯದಲ್ಲಿ ಜೀವನಿಗೆ ಪ್ರವೃತ್ತಿ ಬರಬೇಕು ಅಂತ ಆದರೆ ಭಗವಂತ ಈ ರೀತಿಯಾಗಿ ವಿಹಾರ ಮಾಡೋದ್ರಿಂದನೇ ಸಾಧ್ಯ ಆಗ್ತಕ್ಕಂಥದ್ದು ಈ ಷಡ್ ರಸಗಳೇನಿದೆ ಯಾವ ಅಧಿಷ್ಠಾನವನ್ನು ಆಶ್ರಯ ಮಾಡಿಕೊಂಡಿರ್ತವೋ ಅಲ್ಲೆಲ್ಲವೂ ಕೂಡ ಉದಕದ ಆಶ್ರಯ ಅನ್ನೋದಿದೆ ಅಲ್ಲೆಲ್ಲ ಭಗವಂತ ವಾರಿಯನ್ನ ಹೆಸರಿನಿಂದ ವಾರಿ ವಾಚನಾಗಿ ಅಂತರ್ಗತನಾಗಿ ಭಗವಂತ ಇದ್ದಾನೆ ಹೀಗೆ ನೀರಿನಲ್ಲಿ ಆರು ರಸಗಳಲ್ಲಿ ಇದ್ಕೊಂಡು ಬಲಭಾಗದ ಮೂವತ್ತಾರು ಸಾವಿರ ಪುರುಷ ನಾಡಿ ಎಡಭಾಗದ ಮೂವತ್ತಾರು ಸಾವಿರ ಸ್ತ್ರೀನಾಡಿಗಳಲ್ಲಿ ಒಟ್ಟು ಎಪ್ಪತ್ತೆರಡು ಸಾವಿರ ನಾಡಿಗಳಲ್ಲಿ ಇದ್ದು ಈ ಶರೀರಕ್ಕೆ ಆಧಾರಸ್ತಂಭನಾಗಿರ್ತಕ್ಕಂಥವನು ಭಗವಂತ ಅಷ್ಟರಾತ್ರಿ ವಿಹಾರ ಮಾಡ್ಪನು ತನ್ನದೇ ಸ್ತ್ರೀ ರೂಪದ ಜೊತೆಗೆ ಭಗವಂತ ವಿಹಾರವನ್ನು ಮಾಡ್ತಾನೆ ಸ್ವರಮಣ ಸೂರ್ಯ ಸೂರ್ಯಚಂದ್ರರ ಸಂಚಾರದಿಂದ ಆಯುಸ್ಸು ನಿಯಮನ ಮಾಡತಕ್ಕಂಥದ್ದು ಹಗಲು ರಾತ್ರಿಗಳ ಮೂಲಕ ಆಯುಸ್ಸನ್ನು ನಮಗೆ ಕಡಿಮೆ ಮಾಡ್ತಾ ಹೀಗೆ ಬೃಹತಿ ಅನ್ನೋ ಹೆಸರಿನಿಂದ ಭಗವಂತ ಇರ್ತಾನೆ ಬೃಹತಿ ಅಂದರೆ ಪೂರ್ಣ ಗುಣಪೂರ್ಣನಾಗಿರ್ತಕ್ಕಂಥವನು ಭಗವಂತ ಹಗಲು ಮತ್ತು ರಾತ್ರಿಗಳಿಗೆ ಅಭಿಮಾನಿಗಳಾಗಿರ್ತಕ್ಕಂಥ ಸೂರ್ಯಚಂದ್ರರೇ ನಾಡಿ ಅಭಿಮಾನಿ ದೇವತೆಗಳು ಆಗಿದ್ದಾರೆ ಇವರಲ್ಲಿ ಅಂತರ್ಯಾಮಿಯಾಗಿ ಪರಮಾತ್ಮ ಬೃಹತಿ ಅಂತ ಕರೆಸ್ಕೊತಾನೆ ಇನ್ನು ನೀರು ಸಿಹಿ ಅದು ಭೂಮಿ ಗುಣದಿಂದ ಉಪ್ಪು ಇತ್ಯಾದಿ ಷಡ್ ರಸಗಳಾಗೋದೆಲ್ಲ ನೋಡಿದ್ದೀವಿ ಯಾವ ನಾಡಿಯ ಮೂಲಕ ಯಾವ ರಸ ಯಾವ್ಯಾವ ಅವಯವ ಇಂದ್ರಿಯಗಳಿಗೆ ಹೇಗೆ ಹೋಗಬೇಕು ಹಾಗೆ ವಿಭಾಗ ಮಾಡತಕ್ಕಂಥ ಭಗವಂತ ಇನ್ನು ಲಿಂಗ ಶರೀರದ ಬೆಳವಣಿಗೆಗೆ ಭಗವಂತನ ಸ್ವೇದವೇ ವಾರಿ ಅಂತ ಈ ರೀತಿಯಾಗಿ ತಿಳಿಸ್ತಾರೆ ಸೃಷ್ಟಿಯ ಹಾದಿಯಲ್ಲಿ ಲಿಂಗ ಶರೀರದ ಅಭಿವೃದ್ಧಿಗೆ ಈ ವಾರಿ ಅಂದರೆ ನೀರೇ ಕಾರಣವಾಗ್ತಕ್ಕಂಥದ್ದು ಭಗವಂತನ ಸ್ವೇದರೂಪ ಇದೇ ನಾನಾ ರೀತಿಯಾಗಿರ್ತಕ್ಕಂಥ ರಸದ ಉಪಚಯಕ್ಕೂ ಕೂಡ ಕಾರಣ ಭಗವಂತ ವಾರಿ ರೂಪ ಪರಿಣಾಮ ಆಗಿ ಎಲ್ಲರ ರಸ ರೂಪನಾಗಿ ರಸ ವಿಭಾಗವನ್ನು ಭಗವಂತ ಅವನು ಆನಂದಮಯನೇ ಆಗಿದ್ದಾನೆ ಭಗವಂತ ಇಂತಹ ಪರಮಾತ್ಮ ಸ್ವರಮಣ ರಮಾದೇವಿಯಲ್ಲಿ ವಿಹಾರ ಮಾಡೋ ಕಾಲಕ್ಕೂ ಕೂಡ ಅವರಲ್ಲಿ ಸನ್ನಿಹಿತನಾಗಿರ್ತಕ್ಕಂಥ ತನ್ನ ಸ್ತ್ರೀ ರೂಪಗಳೊಂದಿಗೆ ವಿಹಾರ ಮಾಡ್ತಾನೆ ಪರಮಾತ್ಮ ಪರಮಾತ್ಮನಿಂದ ರಮಾದೇವಿಗೆ ಆನಂದನೇ ಹೊರತು ಲಕ್ಷ್ಮೀದೇವಿಗೆ ಪರಮಾತ್ಮನಿಗೆ ಆ ಲಕ್ಷ್ಮೀದೇವಿಯ ಜೊತೆ ವಿಹಾರ ಮಾಡಿ ಆನಂದ ಹೊಸದಾಗಿ ಬರಬೇಕಾದ್ದಲ್ಲ ಈಗ ಪರಮಾತ್ಮ ವಾರಿವಾಚನು ವಾರಿಯೊಳಗಿದ್ದಾರು ರಸ ಎಂದೆನಿಸಿ ಮೂವತ್ತಾರು ಸಾವಿರ ಸ್ತ್ರೀ ಪುರುಷ ನಾಡಿಯೊಳು ತದ್ರೂಪಧಾರಕನು ತಾನಾಗಿ ಸರ್ವ ಶರೀರಗಳೊಳಗೆ ಜೀವರ ಸರ್ವ ಶರೀರ ಅಂತನಾದ್ರು ತೊಗೊಳ್ರಿ ಸ್ವರೂಪದೇಹ ಲಿಂಗ ದೇಹ ನಿರುದ್ಧ ದೇಹ ಸ್ಥೂಲ ದೇಹ ಅಥವಾ ಸರ್ವ ಜೀವರ ಶರೀರಗಳಲ್ಲೂ ಕೂಡ ಇದೇ ರಾತ್ರಿಯಾಗಿ ಅಷ್ಟರಾತ್ರಿ ವಿಹಾರ ಮಾಡ್ಪನು ಬೃಹತಿ ಎಂಬ ಸುನಾಮದಿಂ ಕರೆಸಿ ಈ ರೀತಿಯಾಗಿ ಪರಮಾತ್ಮ ವಿಹಾರದಿಂದಲೇ ಜೀವನಿಗೆ ಶರೀರದ ಬೆಳವಣಿಗೆ ಕರ್ಮಗಳಲ್ಲಿ ಪ್ರವೃತ್ತಿ ಇತ್ಯಾದಿ ಎಲ್ಲವೂ ಕೂಡ ಭಗವಂತನಿಂದನೇ ಸಾಧ್ಯ ಆಗಿರುವಂಥದ್ದು ಅಂತ ತಿಳಿಸ್ತಾರೆ ಶ್ರೀಕೃಷ್ಣ